ತಲುಪಾಸನೆ ನನ್ನ ಅರವತ್ ವರ್ಷಗಳ ವರ್ಷಗಳ ಬವದ ಸಾರಾಂಶವನ್ನು ಸಂಗ್ರಹವಾಗಿ ಆಯ್ಕೆ ಮಾಡುವುದು ಅಯುಕ್ತವೆನ್ನಿಸಲಾರದು ನಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಆಗಿರುವಂತೆ ಸಂಗೀತ ಕ್ಷೇತ್ರದಲ್ಲಿಯೂ ಬದಲಾವಣೆಗಳು ಆಗಿವೆ ಉಡುಗೆದುಗಳಲ್ಲಿ ಫ್ಯಾಷನ್ ಬದಲಾಯಿಸುವಂತೆ ಸಂಗೀತದಲ್ಲಿಯೂ ನಡೆದಿದೆ ಈಗ ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಒಬ್ಬ ಸ್ನೇಹಿತರ ಮನೆಯ ಸಂದರ್ಭದಲ್ಲಿ ಮಳವಳ್ಳಿ ಸುಂದರಮ್ಮನವರು ಹಾಡುತ್ತಿದ್ದರು ಆ ಹಾಡುಗಳಲ್ಲಿ ಹರಿಕಾಂಬೋದಿ ರಾಗದ ದಿನಮಣಿವಂಶ ಎಂಬ ತ್ಯಾಗರಾಜರ ಕೀರ್ತನೆ ಇದನ್ನು ಹಾಡಿದ ಅರ್ಧ ಗಂಟೆಯೊಳಗಾಗಿ ಒಬ್ಬ ಸ್ನೇಹಿತರು ಬಂದು ನನ್ನ ಕಿವಿಯಲ್ಲಿ ದಿನಮಣಿವಂಶ ಹಾಡಿಸು ಎಂದು ಉಸಿರಿದರು ನನ್ನ ಕೋರಿಕೆಯಂತೆ ಆಕೆ ಅದನ್ನು ಎರಡನೆಯ ಸಾರಿ ಹಾಡಿದರು ಇನ್ನು ಮುಕ್ಕಾಲು ಗಂಟೆಯಾದ ಬಳಿಕ ಮತ್ತೊಬ್ಬರು ಸ್ನೇಹಿತರು ದಿನಮಣಿ ವಂಶ ಬೇಕೆಂದು ಸೂಚಿಸಿದರು ನಾನು ಅದನ್ನು ಆಕೆಗೆ ಹೇಳಿದಾಗ ಆಕೆ ಈಗ ಎರಡು ಸಾರಿ ಆಯಿತಲ್ಲ ಎಂದರು ನಾನು ಹೇಳಿದೆ ಕೇಳುವವರಿಗೆ ಬೇಸರವಿಲ್ಲದಿದ್ದರೆ ಹಾಡುವವರಿಗೆ ಏಕೆ ಬೇಸರ ಬೇರೊಂದು ಕಚೇರಿಯಲ್ಲಿ ನೀವು ಹಾಡುವುದಿಲ್ಲವೇ ಇದು ಹಾಗೆ ಆಕೆ ನಕ್ಕು ಸಾರಿ ಅದನ್ನೇ ಹಾಡಿದರು ಹಾಗಿತ್ತು ಆಗ ದಿನಮಣಿವಂಶ ಫ್ಯಾಷನ್ ಈಗ ಅದು ಫ್ಯಾಷನಿನಿಂದ ಮರೆತು ಹೋಗಿದೆ ಅದನ್ನು ಈಗ ಯಾರು ಹಾಡುತ್ತಾರೋ ಹಾಗೆಯೇ ಒಂದಾನದ ಕಾಲದಲ್ಲಿ ಮದುವೆಯ ಮೆರವಣಿಗೆಯಲ್ಲಿ ಶಿವದೀಕ್ಷಾ ಎಂಬ ಕುರಂಜಿ ರಾಗದ ಹಾಡು ಇಲ್ಲದೆ ಮೆರವಣಿಗೆಯೇ ಇಲ್ಲ ಹಾಗಿತ್ತು ಅದರ ಪ್ರಶಸ್ತಿ ಈಗ ಅದನ್ನು ಜ್ಞಾಪಕ ಮಾಡಿಕೊಳ್ಳುವರು ಯಾರು ಸಂಸ್ಕಾರ ಅಗತ್ಯ ಇಂತಾದ್ದು ಎಷ್ಟೋ ಇವೆ ಫ್ಯಾಷನುಗಳು ಬದಲಾಯಿಸುತ್ತಿವೆ ಜನರ ಅಭಿರುಚಿಯೂ ಬದಲಾಯಿಸುತ್ತದೆ ಅವರ ಸಂವೇದನಾ ಶಕ್ತಿಯೂ ಬದಲಾಯಿಸುತ್ತದೆ ಒಂದು ರಾಗದ ಅಥವಾ ಹಾಡಿನ ಮಾಧುರ್ಯದ ಸೂಕ್ಷ್ಮಾಂಶಗಳನ್ನು ಗ್ರಹಿಸಲು ಶ್ರೋತನಲ್ಲಿ ಬಹುಕಾಲ ಅನುಭವದಿಂದ ಸಂಪಾದಿಸ್ ಸಂಪಾದಿಸಿದ ಸೂಕ್ಷ್ಮ ಶಕ್ತಿ ಇರಬೇಕು ಶ್ರೋತನಲ್ಲಿ ಇಂತ ಸಂಸ್ಕಾರವಿಲ್ಲದಿದ್ದರೆ ಅವನಿಗೆ ಬೇಕಾಗುವುದು ಗಟ್ಟಿಯಾದ ಶಬ್ದ ಏನೋ ಶಬ್ದ ಒಂದು ಕಿವಿಯ ಮೇಲೆ ಬಡಿಯುತ್ತಿದ್ದರೆ ಅವನ ಪಾಲಿಗೆ ಅದು ಸಂಗೀತವೆನಿಸುತ್ತದೆ ಹೀಗೆ ಸಂಸ್ಕಾರವು ಯೋಗ್ಯತ ಸಿದ್ಧತೆಯು ಎರಡೂ ಪಕ್ಷಗಳಲ್ಲಿಯೂ ಇರಬೇಕು ಗಾಯಕನೊಬ್ಬರಲ್ಲಿದ್ದರೆ ಸಾಲದು ಸಂಸ್ಕೃತರಾದ ಶ್ರೋತರು ಹಿಂದಿನ ಕಾಲದಲ್ಲಿ ಎಲ್ಲಾ ಸಾಮಾನ್ಯ ಜನವರ್ಗಗಳಲ್ಲಿಯೂ ಇದ್ದರು ವರ್ತಕರು ಜಮೀನುದಾರರು ವೈದಿಕರು ಸರಕಾರಿ ಉದ್ಯೋಗಸ್ಥರು ಈ ಎಲ್ಲಾ ವರ್ಗಗಳಲ್ಲಿಯೂ ಗುಣ ಗ್ರಹಣ ಶಕ್ತರಾದ ಶ್ರೋತರುಗಳಿರುತ್ತಿದ್ದರು ಈಗ ಅಂತ ಶ್ರೋತರ ಸಂಖ್ಯೆ ನಮ್ಮ ಸಮಾಜದಲ್ಲಿ ಅಷ್ಟು ಹೆಚ್ಚಾಗಿಲ್ಲವೆಂದು ನನಗನಿಸುತ್ತದೆ ಇನ್ನು ಗಾಯಕರ ವಿಚಾರ ಗಾಯನ ಪದ್ಧತಿಯಲ್ಲಿ ಬದಲಾವಣೆಯಾಗಿದೆ ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಪೂರ್ವಿಕರದು ನೆಮ್ಮದಿಯ ಸಂಗೀತ ಈಚಿನವರದು ರಭಸದ ಸಂಗೀತ ಹಿಂದಿನವರ ಸಂಗೀತದಲ್ಲಿ ನಾದಧಾರೆ ಮುಖ್ಯ ಈಗಿನವರ ಈಚಿನವರ ಸಂಗೀತದಲ್ಲಿ ಸ್ವರಪಾಂಡಿತ್ಯ ಮುಖ್ಯ ಗಾಯನ ಪದ್ಧತಿ ಹಿಂದಿನ ಸಂಗೀತಕಾರರು ಹಿಂಕಾರ ಸಾಧನೆ ಗುಂಕಾರ ಸಾಧನೆಗಳಿಗೆ ಹೆಚ್ಚು ಗಮನ ಕೊಡುತ್ತಿದ್ದರು ನಾದವು ನಾಭಿ ಪ್ರದೇಶದಿಂದ ಹೊರಟು ಹೃದಯವನ್ನು ಸೇರಿ ಅಲ್ಲಿಂದ ಕಂಠದ ದ್ವಾರ ಹೊರಹರಿಯಬೇಕು ವಾಸುದೇವಾಚಾರ್ಯರು ಗುಂಕಾರ ಸಾಧನೆ ಮಾಡುತ್ತಿದ್ದನ್ನು ನಾನು ನೋಡಿದ್ದೇನೆ ತುಟಿ ತೆರೆಯದೆ ಕೈಕಾಲು ಚೇಷ್ಟೆ ಮಾಡದೆ ಗಂಭೀರದಿಂದ ನಾದವು ನಾನಾ ಸ್ಥಾಯಿಗಳಲ್ಲಿ ಬರುತ್ತಿದ್ದದನ್ನು ಕೇಳಿದ್ದೇನೆ ಬಿಳಾರಾಮ್ ಕೃಷ್ಣಪ್ಪನವರು ಹೀಗೆಯೇ ಸಾಧನೆ ಮಾಡಿದ್ದರು ಆ ವಿದ್ವಾಂಸರುಗಳು ಹಾಡುವ ಕಾಲದಲ್ಲಿ ಒಂದು ಪಲ್ಲವಿಯನ್ನು ತೆಗೆದುಕೊಂಡು ಮಂದಹಾಸ ವದನ ತಿಗೆ ಅಕ್ಷರ ಅಕ್ಷರದ ನಡುವೆಯೂ ನಾದವನ್ನು ಸಾವಕಾಶವಾಗಿ ವಿಸ್ತಾರ ಮಾಡಿ ಹಾಡುತ್ತಿದ್ದರು ಒಂದು ಆವರ್ತ ಮಂದಹಾಸವದ ಕೃಷ್ಣ ಈ ಒಂಬತ್ತು ಅಕ್ಷರಗಳ ಒಂದು ಆವರ್ತಕ್ಕೆ ಎರಡು ಮೂರು ನಿಮಿಷ ತೆಗೆದುಕೊಳ್ಳುತ್ತಿದ್ದವರು ಉಂಟು ಅದೇ ವಿಳಂಬಗತಿ ವಿಳಂಬ ಕಾಲದಲ್ಲಿ ಹಾಡುವುದೇ ಗಾಯನ ನಾದಾಧಿಕಾರಕ್ಕೆ ಹೆಗುರುತು ನಾದರಸ ಈಗ ವಿಳಂಬದ ನಾದವಿನ್ಯಾಸ ಅಪರೂಪವೆಂದು ಬಹುಶಃ ಬಹುಜನ ಹೇಳಿದ್ದನ್ನು ಕೇಳಿದ್ದೇನೆ ಕಿಡ್ಸ್ ಎಂಬ ಇಂಗ್ಲಿಷ್ ಕವಿ ಎಲ್ಲಿಯೋ ಒಂದು ಕಡೆ ಎವ್ರಿ ಸಿಲಬಲ್ ಮಸ್ಟ್ ಬಿ ಲೋಡೆಡ್ ವಿತ್ ದಿ ಪ್ರೆಷರ್ಸ್ ಓರ್ ಎಂದು ಹೇಳಿದ್ದಾನೆ ಹಾಗೆಯೇ ನಮ್ಮ ವೇದವ್ಯಾಸರ ಕವಿತ್ವವನ್ನು ಕುರಿತು ಪ್ರತಿಪರ್ವ ರಸೋದಯಂ ರಸಹ ಪರ್ವಣಿ ಪರ್ವಣಿ ಎಂದು ಹೇಳಿದ್ದಾರೆ ಹಾಗೆಯೇ ಒಳ್ಳೆಯ ಹಾಡಿಕೆಯಲ್ಲಿ ನೀರಸವಾದ ಸ್ಥಾನ ಒಂದು ಸೂಜ್ಯಗ್ರದಷ್ಟು ಇರಬಾರದು ಅಕ್ಷರಾಕ್ಷರದ ನಡುವೆಯೂ ನಾದ ಸರ ನಾದರಸವು ಸೇರಿರಬೇಕು ಇದು ಸಾಧನೆಯಿಂದ ಶಕ್ ಶಕ್ತಿಯವಾಗ ತಕ್ಕದ್ದು ಶಾಸ್ತ್ರ ಪಾಂಡಿತ್ಯದಿಂದ ಅಲ್ಲ ಮಹಾನುಭಾವರಾದ ವೀನಶೇಷಣ್ಣನವರು ಯಾವುದೋ ಒಂದು ಬಾರಿ ಕಚೇರಿಗಾಗಿ ಮದರಾಸಿಗೆ ಹೋಗಿ ಅಲ್ಲಿ ಮೂರು ನಾಲ್ಕು ದಿನ ಬಿಡಾರ ಮಾಡಿದರು. ಒಂದು ದಿನ ಬೆಳಿಗ್ಗೆ ಅವರನ್ನು ನೋಡಲು ತಿರುಕೋಟಿ ಕಾವಲ್ ಕೃಷ್ಣಯ್ಯರ್ ಅವರು ಅಲ್ಲಿಗೆ ಬಂದರು ಸ್ನೇಹಿತರಿಬ್ಬರು ಮಾತುಕತೆ ನಡೆಸುತ್ತಿದ್ದಾಗ ಅಲ್ಲಿಗೆ ಮೂರನೆಯವರು ಒಬ್ಬರು ಬಂದರು ಆಗ ಗೋವಿಂದ ಸ್ವಾಮಿ ಅವರು ಆತ ಗೋವಿಂದ ಸ್ವಾಮಿ ಕೃಷ್ಣಯ್ಯರವರು ಗೋವಿಂದ ಸ್ವಾಮಿಯನ್ನು ಕುರಿತು ತಮಿಳು ಭಾಷೆಯಲ್ಲಿ ಕೇಳಿದರು ಈಗ ಏನು ಮಾಡಿಕೊಂಡಿದ್ದಿ ಅಭ್ಯಾಸ ಮಾಡಿಕೊಂಡಿದ್ದೇನೆ ಹಾಗಾದರೆ ಕೊಂಚ ನುಡಿಸು ಕೇಳೋಣ ನಾನು ವಾದ್ಯ ತಂದಿಲ್ಲವಲ್ಲ ಈಗೋ ವಾದ್ಯ ಇದನ್ನು ತೆಗೆದುಕು ಹೀಗೆ ಹೇಳುತ್ತಾ ತಾವು ತೋಳಿನಲ್ಲಿ ತಗಲಿ ಹಾಕಿಕೊಂಡಿದ್ದ ಪಿಟಿಳು ಚೀಲವನ್ನು ಗೋವಿಂದ ಸ್ವಾಮಿಗೆ ಕೊಟ್ಟರು ಕೃಷ್ಣಯ್ಯರು ಬಗಲಿಗೆ ಯಾವಾಗಲೂ ಒಂದು ಚೀಲ ತಗಲಿ ಹಾಕಿಕೊಂಡು ಅದರಲ್ಲಿ ವಾದ್ಯ ಕಮಾನು ಕಮಾನಿಗೆ ಹಾಕುವ ರೆಸಿನ್ ಪುಡಿ ಇವನ್ನಿಟ್ಟು ಇಟ್ಟಿರುತ್ತಿದ್ದರು ಊಟ ಮಾಡುವ ಕಾಲದಲ್ಲಿ ಮಲಗುವಾಗಲೂ ಅದು ಪಕ್ಕದಲ್ಲಿಯೇ ಇರುತ್ತಿತ್ತು ಗೋವಿಂದ ಸ್ವಾಮಿ ಆ ಪಿಟ ಪಿಟೀಲನ್ನು ತೆಗೆದುಕೊಂಡು ಕೇಳಿದರು ಏನು ನುಡಿಸಲಿ ನಿನಗೆ ಚೆನ್ನಾಗಿ ಅಭ್ಯಾಸವಾಗಿರುವುದನ್ನು ನುಡಿಸು ಗೋವಿಂದ ಪ್ರಸಿದ್ಧವಾದ ವಿರಿಭೂಣಿ ವರ್ಣವನ್ನು ಮೂರು ಕಾಲದಲ್ಲಿ ನುಡಿಸಿದರು ಅದನ್ನು ಕೇಳಿ ಕೃಷ್ಣಯ್ಯರ್ ಪರವಾಗಿಲ್ಲ ನನ್ನ ಕಮಾನಿಗೆ ರೆಸಿನ್ ತಿಪ್ಪುವುದಕ್ಕೆ ಅರ್ಹನಾಗಿದ್ದಿ ಅದು ತಮ್ಮ ಅನುಗ್ರಹ ಎಂದು ವಿನಯದಿಂದ ಹೇಳಿ ಅಪ್ಪಣೆ ಪಡೆದು ಹೊರಟು ಹೋದರು ಶೇಷಣ್ಣನವರು ಕೃಷ್ಣಯ್ಯರ್ ಅವರನ್ನು ಕುರಿತು ಕೇಳಿದರು ಅದೇನು ಹಾಗೆ ಹೇಳಿದಿರಿ ಇನ್ನು ಅದಕ್ಕಿಂತ ಹೆಚ್ಚಾಗಿ ನುಡಿಸುವುದಕ್ಕಾಗುತ್ತದೆಯೇ ಕೃಷ್ಣಯ್ಯರವರು ತಾವು ಪಿಟಿಲನ್ನು ಕೈಗೆ ತೆಗೆದುಕೊಂಡು ಗೋವಿಂದ ಸ್ವಾಮಿಯವರು ನುಡಿದ ಮೂರನೆಯ ಕಾಲದಿಂದ ಆರಂಭಿಸಿ ಅಲ್ಲಿಂದಾಚೆಗೆ ಇನ್ನೂ ಮೂರು ಕಾಲ ನುಡಿಸಿದರಂತೆ ಶೇಷಣ್ಣನವರು ಎದ್ದು ನಿಂತು ಅಯ್ಯ ನೀವು ಮನುಷ್ಯರಲ್ಲ ರಾಕ್ಷಸರು ಅಥವಾ ಪಿಶಾಚಿ ಇಂಥ ಸಾಧನೆ ಮಾಡುವವರು ಗೋಲಕದಲ್ಲಿ ಇರುತ್ತಾರೆಯೇ ಶೇಷಣ್ಣನವರು ಅದೇ ವರ್ಗಕ್ಕೆ ಸೇರಿದವರೆಂದು ವಾಸುದೇವಾಚಾರ್ಯರು ಸೂಚಿಸಿ ಬರೆದಿದ್ದಾರೆ ಅವರ ಸಾಧನೆಯೂ ಹಾಗೆಯೇ ಯಮ ಸಾಧನೆ ಒಂದೊಂದು ಸ್ವರವನ್ನು ಒಂದೊಂದು ಸ್ವರಾಂಶವನ್ನು ನುಡಿಸಿ ನುಡಿಸಿ ಬೆಟ್ಟವನ್ನು ಸವಯಿಸಿ ಸವಯಿಸಿ ತಂತಿಯನ್ನು ಪಳಗಿಸಿ ಪಳಗಿಸಿ ಸರ್ವಾಂಗ ಸಂಪೂರ್ಣವಾಗಿ ಇಂಗ್ಲಿಷ್ನಲ್ಲಿ ಪರ್ಫೆಕ್ಟ್ ಎಂದು ಹೇಳುವಂತೆ ಸ್ವಾಧೀನಪಡಿಸಿಕೊಂಡಿದ್ದವರು ಶೇಷಣನವರು ಅಭ್ಯಾಸ ನಿಷ್ಠೆ ಅವರು ಪಿಟಿಲು ನಾಲ್ಕು ತಂತಿಗಳಲ್ಲಿ ಯಾವ ಯಾವ ತಂತಿಯಿಂದ ಯಾವ ಯಾವ ಮಿಲಿಮೀಟರಿನಲ್ಲಿ ಕೈಯನ್ನು ಹೇಗೆ ಹೇಗೆ ತಿರುಗಿಸಿದರೆ ಯಾವ ಯಾವ ಸ್ವರಾಂಶ ಅವಿರ್ಭವಿಸಿತೆಂಬುದನ್ನು ಚೆನ್ನಾಗಿ ಅರಿತುಕೊಂಡಿದ್ದರು ಭೋಜನ ಕಾಲದಲ್ಲಿಯೂ ಅವರ ಮನಸ್ಸಿನ ಒಳಗಡೆ ಸಪ್ತಸ್ವರಗಳು ನಾನಾ ಭಂಗಿಗಳೇ ಅವರಿಗೆ ಒಂದು ಹೊಸ ನಾದಭಾವವು ಸ್ವರಭಂಗಿಯೋ ಮನಸ್ಸಿಗೆ ಹೊಡೆದಾಗ ಊಟ ನಿಲ್ಲಿಸಿ ಅಲ್ಲಿಯೇ ಕೈ ತೊಳೆದು ಮೇಲೆ ಆ ಹೊಸ ಸ್ಪೂರ್ತಿಯನ್ನು ಪ್ರಯೋಗಕ್ಕೆ ತರುವರು ಅದು ಸುಂದರವೆಂದು ಮನಸ್ಸಿಗೆ ಸ್ಥಿರಪಡುವವರೆಗೂ ಊಟ ಹೋಗುವುದು ಸಂಗೀತ ಪ್ರಶ್ನೆಗೆ ಉತ್ತರ ದೊರೆಯಿತೆಂದು ದೃಢವಾದ ಮೇಲೆ ಮತ್ತೆ ಕೈ ಊಟ ಮುಗಿಸುವರು ಇಂತಹದು ಕೃಷ್ಣಯ್ಯರ್ ಅವರ ಈ ಮೇಲಿನ ಸಂಗತಿಗಳು ಪ್ರಾಮಾಣಿಕರಿಂದ ನನಗೆ ತಿಳಿದು ಬಂದವು ಪೂರ್ವಕಾಲದ ತಲೋಪಾಸಿಗಳ ಸಾಧನ ಶ್ರದ್ಧೆಯನ್ನು ತೋರಿಸುವುದಕ್ಕಾಗಿ ಅದನ್ನು ಇಲ್ಲಿ ಉದಾಹರಿಸಿದ್ದೇನೆ ಎಲ್ಲ ಪೂರ್ವ ವಿದ್ವಾಂಸರು ಶೇಷಣ್ಣನವರು ಕೃಷ್ಣಯ್ಯರ್ ಅವರು ನಾನು ಹೇಳುತ್ತಿಲ್ಲ ಪೂರ್ವಿಕರ ಧ್ಯೇಯ ಎಷ್ಟು ಮಾತ್ರ ಾಗಿತ್ತೆಂಬುದನ್ನು ಸೂಚಿಸುವುದಷ್ಟೇ ನಮ್ಮ ಈಗಿನ ಉದ್ದೇಶ